ಇಪ್ಪತ್ತೇಳನೇ ಪದ್ಯದಲ್ಲಿ ಭಕ್ತರ ಪಾಪಗಳು ಪುಣ್ಯಕರ್ಮಗಳು ಅನಿಸ್ಕೊಳ್ಳುತ್ತೆ ಅಭಕ್ತರ ಪುಣ್ಯಕರ್ಮಗಳು ಪಾಪ ಅಂತ ಕರೆಸ್ಕೊಳುತ್ತೆ ಅನ್ನೋದನ್ನು ಸುಂದರವಾದ ದೃಷ್ಟಾಂತದಿಂದ ತಿಳಿಸ್ತಾರೆ ದೀಪ ದಿವದಲ್ಲಿ ಕಂಡರಾದಡೆ ಲೋಪಗೈಸುವ ರಾಕ್ಷಣ ಹರಿಸಮೀಪದಲ್ಲಿರೆ ನಂದ ನಾಮ ಸುನಂದವೆನಿಸುವುದು ಔಪಚಾರಿಕವಲ್ಲ ಸುಜನರ ಪಾಪಕರ್ಮವು ಪುಣ್ಯವೆನಪದು ಪಾಪಿಗಳ ಸತ್ಪುಣ್ಯಕರ್ಮವು ಪಾಪವೆನಿಸುವುದು ದೀಪ ದಿವದಲ್ಲಿ ಕಂಡರಾದಡೆ ಲೋಪಗೈಸುವ ರಾಕ್ಷಣ ಹಗಲ್ ಹೊತ್ನಲ್ಲಿ ಬೇರೆ ಎಲ್ಲೋ ದೀಪವನ್ನು ಕಂಡ್ರೆ ತಕ್ಷಣದಲ್ಲಿ ಆರಿಸ್ತಾರೆ ಅದೇ ದೀಪ ಹರಿಸಮೀಪದಲ್ಲಿರೇ ಭಗವಂತನ ಸಮೀಪದಲ್ಲಿದ್ದರೆ ನಂದನಾಮ ಸುನಂದವೆನಿಸುವುದು ನಂದ ಅನ್ನೋ ಹೆಸರಿನಿಂದ ಕರೆಸ್ಕೊಳ್ಳುತ್ತೆ ಅಂತ ದೀಪ ಹಚ್ಚೋದು ಯಾಕೆ ದೀಪ ಸಂಯೋಜನಾ ಧ್ಯಾನಂ ಪುತ್ರ ಲಾಭೋ ಭವೇದ್ರು ಅಮ್ಮಂತೆ ಸ್ವಪ್ರಕಾಶತ್ವ ಭಗವಂತ ಅವನಿಗೆ ಅಗ್ನಿ ಸೂರ್ಯ ಚಂದ್ರ ನಕ್ಷತ್ರ ತೇಜಸ್ಸನ್ನೆಲ್ಲ ಇಷ್ಟು ತೇಜಸಿನ ರೂಪಗಳನ್ನು ಕೊಟ್ಟ ಭಗವಂತನಿಗೆ ದೀಪ ಧೂಪ ಮಂಗಳಾರತಿ ಎಲ್ಲ ಕೃತಜ್ಞತೆ ಸಮರ್ಪಣೆ ಆದ್ದರಿಂದ ದೀಪ ದಿವದಲ್ಲಿ ಕಂಡರಾದಡೆ ಬೇರೆ ಎಲ್ಲೋ ದೇವರ ಮನೆಯಲ್ಲ ಬೇರೆ ಎಲ್ಲೋ ದೀಪವನ್ನು ಕಂಡರೆ ಮಾತ್ರ ಲೋಪಗೈಸುವ ರಾಕ್ಷಣ ಅದನ್ನು ಆರಿಸ್ತಾರೆ ಅದೇ ದೀಪ ದೇವರ ಮನೆಯಲ್ಲಿ ದೇವರ ಸಮೀಪದಲ್ಲಿದ್ದರೆ ಅದು ನಂದನ ಆಮ ಅನಂದನ ಹೆಸರಿನಿಂದ ಕಲಿಸ್ಕೊಳ್ಳುತ್ತೆ ಆನಂದೋ ನಂದನೋ ನಂದ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬರ್ತಕ್ಕಂಥ ನಂದ ಅನ್ನೋ ಶಬ್ದ ಅದು ಪರಮಾತ್ಮನೇ ಹೇಳುವಂತದ್ದು ನಂದ ಅನ್ನೋ ಹೆಸರಿನಿಂದ ಕರೆಯೋ ಕರೆಸ್ಕೊಳ್ಳೋನು ಸಾಕ್ಷಾತ್ ವಿಷ್ಣು ನಂದನಾಮನಾಗಿರ್ತಕ್ಕಂಥ ಭಗವಂತನಿಗೆ ಸಮೀಪದಲ್ಲಿ ಇರೋದರಿಂದ ನಂದ ನಾಮ ನಂದ ದೀಪ ಅನ್ನೋ ಹೆಸರನ್ನು ಹರಿಗೆ ಸುನಂದ ಬಹಳ ಆನಂದಕಾರದಾಯಕವಾಗುವಂತಹ ದೀಪ ಅದು ಸುನಂದ ಬೆನಿಸುವುದು ಸುನಂದ ಅಂತ ಕರೆಸ್ಕೊಳತ್ತೆ ಮಂಗಳಕರ ಅದು ಅಗ್ನಿಯರು ಅಜ್ಞಾನಿಗಳಿದ್ದನ್ನು ತಿಳ್ಕೊಳ್ಳದೆ ಹಗಲಿನಲ್ಲಿ ಬೆಳಕಿಲ್ಲ ಅಂತ ಅದಕ್ಕೆ ನಮಸ್ಕಾರ ಮಾಡದೆ ಆ ಕ್ಷಣ ದೀಪವನ್ನು ಆರಿಸಿಬಿಡ್ತಾರೆ ದೀಪ ಅಂದರೆ ದಿವ ಅಂದರೆ ಹಗಲು ಅವ ಕಂಡ್ರೆ ಲೋಪ ಮಾಡ್ತಾರೆ ಆರಿಸ್ತಾರೆ ಆದರೂ ಅದು ಸರಿಯಲ್ಲ ವಸ್ತುತಃ ಹೂವು ಹಣ್ಣು ಅರಿಶಿಣ ಕುಂಕುಮ ವಸ್ತ್ರ ಆಭರಣ ಅದರ ಜೊತೆಗೆ ದೀಪವು ಕೂಡ ದೇವರ ಪೂಜೆಗೆ ಮಂಗಳ ಕಾರ್ಯಗಳಿಗೆ ಅತ್ಯಂತ ಅವಶ್ಯಕ ಶೋಷೋಪಚಾರ ಪೂಜೆಯನ್ನು ಮಾಡೋ ಸಂದರ್ಭದಲ್ಲಿ ದೀಪಂ ಸಮರ್ಪಯಾಮಿ ಧೂಪಂ ಸಮರ್ಪಯಾಮಿ ಆಮೇಲೆ ಮಂಗಳಾರ್ತಿ, ಆರತಿ ಸಮರ್ಪಯಾಮಿ ಇತ್ಯಾದಿ ಎಲ್ಲ ಪರಮಾತ್ಮನ ಗುಣಕಥನಗಳೇ ಆರ ಆರತಿ ಅಂತೆಲ್ಲ ಚಿಂತನೆಯನ್ನು ಮಾಡಿ ಆರತಿ ಸಮರ್ಪಣೆ ದೀಪ ಸಮರ್ಪಣೆ ಎಲ್ಲವನ್ನು ಕೂಡ ಹೇಳಿರೋದು ಆದ್ದರಿಂದ ದೀಪದಲ್ಲಿ ಹದಿಮೂರು ರೂಪಗಳಿಂದ ಪರಮಾತ್ಮ ವಿಶಿಷ್ಟನಾಗಿ ಸನ್ನಿಹಿತನಾಗಿದ್ದಾನೆ ಅಂತ ಚಿಂತನೆಯನ್ನು ಮಾಡಬೇಕು ಅದನ್ನು ಬಿಟ್ಟು ಅದನ್ನು ಲೋಪ ಮಾಡೋದು ಆರಿಸೋದು ಅದೆಲ್ಲ ಸರಿಯಲ್ಲ ಲಕ್ಷ್ಮೀನಾರಾಯಣ ವಿಶೇಷ ಸನ್ನಿಧಾನ ಯುಕ್ತವಾಗಿರುವಂಥದ್ದು ದೀಪ ಬೆಳಗ್ಗೆ ಹಾಸಿಗೆ ಎಂದೇ ಎದ್ದ ತಕ್ಷಣ ಫಲಾಪೇಕ್ಷೆ ಇಲ್ಲದೆ ಭಗವಂತನ ದರ್ಶನವನ್ನು ಮಾಡಬೇಕು ಪಂಚದೀಪಗಳಲ್ಲಿ ಪಂಚದುರ್ಗೆಯರ ಸನ್ನಿಧಾನ ಇರೋದರಿಂದ ದೀಪಕ್ಕೆ ಭಕ್ತಿಯಿಂದ ನಮಸ್ಕಾರವನ್ನು ಮಾಡಬೇಕು ಹಗಲು ರಾತ್ರಿ ಜ್ಞಾನಯಜ್ಞಗಳಲ್ಲಿ ಭೋಜನ ಕಾಲಗಳಲ್ಲಿ ರಾತ್ರಿ ಮಲವಾಗಲು ಕೂಡ ದೀಪ ಇರಬೇಕು ಅಂತಲೇ ಶಾಸ್ತ್ರದ ಆದೇಶ ಆಯುರ್ವೇದ ಚಾಕ ಸಂಹಿತೆಯಲ್ಲಿ ಶಿಷ್ಯ ಗುರುಗಳ ಹತ್ರ ಹೋಗಬೇಕಾದ್ರೆ ಕೈಯಲ್ಲಿ ಸುಗಂಧದ ದ್ರವ್ಯ ಹೂಮಾಲೆಗಳ ಜೊತೆಗೆ ದೀಪ ಬಂಗಾರ ಬೆಳ್ಳಿ ರತ್ನ ಮುಂತಾಗಿರ್ತಕ್ಕಂಥ ಮಂಗಳ ವಸ್ತುಗಳನ್ನು ತೊಗೊಂಡು ಹೋಗಬೇಕು ಅಂತ ಶಾಸ್ತ್ರದಲ್ಲಿ ತಿಳಿಸ್ತಾರೆ ಅಂದರೆ ಬರೀ ಕೈಯಲ್ಲಿ ಗುರುಗಳ ಮನೆಗೆ ಹಿರಿಯರ ಮನೆಗೆ ಎಲ್ಲ ಹೋಗಬಾರ್ದು ಅಂತ ಹಗಲ್ ಹೊತ್ತಿನಲ್ಲಿ ದೀಪದ ಬೆಳಕಿನಿಂದ ಏನು ಉಪಯೋಗ ಅಂಥೇಳಿ ಆ ರೀತಿಯಾಗಿ ಅದನ್ನು ನಂದು ನಂದಿಸಬಾರ್ದು ಅಥವಾ ಲೋಪ ಮಾಡಬಾರ್ದು ಅಂತ ಪಾಶ್ಚಿಮಾತ್ಯ ಸಂಸ್ಕೃತಿಯಲ್ಲಿ ನೂತನ ವರ್ಷಾರಂಭ ಇರ್ಬೋದು ಅಥವಾ ಹುಟ್ಟಿದ ಹಬ್ಬ ಇರ್ಬೋದು ಆವಾಗ ದೀಪವನ್ನು ಬೆಳಗಿಸದೆ ದೀಪವನ್ನು ಆರಿಸುವಂಥ ಕೆಲಸ ಮಾಡೋರು ನಾವು ಈ ಶಾಂತ ಆಗಿರೋ ದೀಪವನ್ನು ಪುನಃ ಪ್ರಜ್ವಲನ ಮಾಡಿ ದೀಪ ಸಂಯೋಜನಾ ಜ್ಞಾನಮಂತ ವಿಶೇಷ ಜ್ಞಾನಕ್ಕಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಇದು ಔಪಚಾರಿಕವಲ್ಲ ಇದು ಸುಮ್ಮನೆ ಉಪಚಾರಕ್ಕಾಗಿ ಹೇಳಿರುವಂಥ ಮಾತಲ್ಲ ಸುಜನರ ಪಾಪಕರ್ಮವು ಪುಣ್ಯವೆನಿಸುವುದು ಇದು ಸತ್ಯ ಸಜ್ಜನರು ಫಲಾಪೇಕ್ಷೆ ಇಲ್ಲದೆ ಹರಿಪೂಜೆಗಾಗಿ ಮಾಡ್ತಕ್ಕಂಥ ಎಲ್ಲ ಕರ್ಮವೂ ಕೂಡ ಪುಣ್ಯಕರ್ಮ ಅಂತಲೇ ಕರೆಸ್ಕೊಳತ್ತೆ ಪಾಪಿಗಳ ಪುಣ್ಯಕರ್ಮ ಅದು ಪಾಪವೆನಿಸುವುದು ಪಾಪಿಗಳೇನಾದ್ರೂ ಪುಣ್ಯಕರ್ಮ ಮಾಡಿದರೂ ಕೂಡ ಅದು ಪಾಪ ಅಂತ ಅನಿಸ್ಕೊಳ್ಳುತ್ತೆ ಯಾಕಂದರೆ ದುರುದ್ದೇಶಪೂರಿತವಾಗಿ ಇರುತ್ತೆ ಅವರಿಗೆ ವಿಷ್ಣು ಪ್ರೇರಣೆ ಸಂಶಯ ಬರ್ತಾ ಇದೆ ಪಾಪ ಪುಣ್ಯ ಆಗುತ್ತೆ ಪುಣ್ಯ ಪಾಪ ಆಗತ್ತೆ ಎರಡೂ ಅಸಂಭವ ಹೀಗಾಗೋದಕ್ಕೆ ಸಾಧ್ಯವೇ ಇಲ್ಲ ಉದಾಹರಣೆಗೆ ಬೆಂಕಿ ನೀರಾಗತ್ತೆ ನೀರು ಬೆಂಕಿ ಆಗತ್ತೆ ಅಂದರೆ ಸಾಧ್ಯನಾ ಒಪ್ಲಿಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಬಂದರೆ ಅಚಿಂತ್ಯ ಅದ್ಭುತ ಶಕ್ತಿಮಾನ ಆಗಿರತಕ್ಕಂಥ ಭಗವಂತ ಕರ್ತು ಅಕರ್ತು ಅನ್ಯಥಾ ಕರ್ತುಮ್ ಸಮರ್ಥ ಏನು ಬೇಕಾದರೂ ಮಾಡಬಲ್ಲ ಆದರೆ ಮಾಡೋದಿಲ್ಲ ಅವನು ಆಯಾ ಪದಾರ್ಥದಲ್ಲಿ ಇರುವಂಥ ಶಕ್ತಿಯನ್ನು ಉದ್ಬೋಧನೆ ಮಾಡ್ತಾನೆ ಹೊರತು ಉತ್ಪತ್ತಿ ಮಾಡೋದಿಲ್ಲ ನಾಶನೂ ಮಾಡೋದಿಲ್ಲ ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್ ಏಕಏವ ಮಹಾಶಕ್ತಿಹಿ ಕುರುತೆ ಸರ್ವಮಂಜಸ ಪಾಪ ಪುಣ್ಯ ಎರಡೂ ಕೂಡ ಪ್ರಕೃತಿ ಪರಮಾಣುಯಿಂದ ಆಗುವಂತದ್ದು ಪ್ರಕೃತಿ ತ್ರಿಗುಣಾತ್ಮಕವಾದದ್ದು ತ್ರಿಗುಣಗಳಲ್ಲಿ ಮೂರೂ ಜೊತೆಯಾಗಿ ಏಕಕಾಲದಲ್ಲಿ ಉದ್ರೇಕವನ್ನು ಹೊಂದೋದಿಲ್ಲ ತಮೋಗುಣ ಉದ್ರೇಕ ಆದಾಗ ಅದು ಪಾಪ ಅನ್ಸತ್ತೆ ಸತ್ವಗುಣ ಉದ್ರೇಕಗೊಂಡಾಗ ಪುಣ್ಯ ಅನ್ಸತ್ತೆ ದುಷ್ಟ ದೈತ್ಯರು ಯಜ್ಞ ಯಾಗ ಬೇಕಾದಷ್ಟು ಸತ್ಕರ್ಮಗಳನ್ನು ಮಾಡಿದಾಗ ಉಂಟಾಗ್ತಕ್ಕಂಥ ಪುಣ್ಯ ಅವರ ಅಜ್ಞಾನ ವಿಪರೀತ ಜ್ಞಾನ ಕರ್ತೃತ್ವ ಅಭಿಮಾನ ಬದಲಾಗಿರ್ತಕ್ಕಂಥ ದೋಷಗಳಿಂದ ಕೂಡಿ ತಮೋಗುಣವೇ ಉದ್ರೇಕ ಆಗಿರೋದ್ರಿಂದ ಸತ್ವಗುಣ ಇದ್ದೂ ಇಲ್ಲದಂತೆ ಇರೋದರಿಂದ ಪಾಪ ಅಂತ ಕರೆಸ್ಕೊಳತ್ ಅದೇ ಸಜ್ಜನರು ಅಸುರಾವೇಶ ನಿಮಿತ್ತ ಪರಮಾತ್ಮನ ಪ್ರೇರಣೆಯಂತೆ ಕಾರಣಾಂತರಗಳಿಂದ ಪ್ರಾರಬ್ಧ ಕರ್ಮ ನಿಮಿತ್ತ ಹೀಗೆ ನಾನಾ ಕಾರಣಗಳಿಂದ ಬ್ರಹ್ಮಹತ್ಯಾದಿ ಮಹಾಪಾಪಗಳನ್ನು ಮಾಡಿದರೂ ಕೂಡ ಅವರಲ್ಲಿ ಸ್ವಾಭಾವಿಕವಾಗಿರ್ತಕ್ಕಂಥ ಜ್ಞಾನ ಭಕ್ತಿ ವಿಷ ವೈರಾಗ್ಯಾದಿ ಸಂಬಂಧದಿಂದ ತಮೋಗುಣ ಅನ್ನೋದು ನಿರ್ವೀರ್ಯವಾಗಿ ಸತ್ವಗುಣ ಉದ್ರೇಕಾಗೋದರಿಂದ ಆ ಪಾಪ ಕರ್ಮಗಳು ಕೂಡ ಪುಣ್ಯಕರ್ಮ ಅಂತ ಕರೆಸ್ಕೊಳತ್ ಇನ್ನೂ ಒಂದು ದುಷ್ಟ ಅಂತ ಇರುವ ಹಾಲು ಕೆಟ್ಟಾಗ ಅದು ವಿಷ ಆಗತ್ತೆ ವಿಷ ಆಗಿರ್ತಕ್ಕಂಥ ಪಾದರಸ ರಸವೈದ್ಯ ವಿಧಿಯಿಂದ ಸಂಸ್ಕಾರ ಮಾಡಿದರೆ ಅದೇ ಅಮೃತ ಆಗತ್ತೆ ರಸೌಷಧವೆನಿಸುವುದು ಹೀಗೆ ಸಜ್ಜನರು ಕಾರಣಾಂತರದಿಂದ ಜೀವದ್ವಯ ಅವೇಶ ಪ್ರಾರಬ್ಧ ಕರ್ಮ ಹೀಗೆ ನಾನಾ ಕಾರಣಗಳಿಂದ ಮಾಡಿರ್ತಕ್ಕಂಥ ಪಾಪವನ್ನು ಇದನ್ನ ನಾನು ಭಗವಂತನ ಪ್ರೇರಣೆ ನನ್ನ ಯೋಗ್ಯತೆ ಅಂತ ಭಗವಂತ ಪ್ರೇರಣೆ ಮಾಡಿದಾನೆ ಅದರಿಂದ ನಾನು ಮಾಡಿದ್ದೀನಿ ಇದು ಅವನ ಅಧಿಯನ್ನು ಅವನೇ ಸ್ವೀಕಾರ ಮಾಡಲಿ ಅಂತ ವಾಯುದೇವರ ಮೂಲಕ ಅದನ್ನು ಸಮರ್ಪಣೆ ಮಾಡ್ತಾರೆ ಪ್ರಾಣಾಂತರ್ಗತ ಬಿಂಬರೂಪಿ ಪರಮಾತ್ಮನಿಗೆ ಅದನ್ನು ಅರ್ಪಣೆ ಮಾಡಿದಾಗ ಪರಮಾತ್ಮ ಅದನ್ನು ಕರ್ಮ ಶುದ್ಧಿ ಮಾಡಿ ವಾಯುದೇವರು ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಿದಾಗ ಭಕ್ತರು ಅಧರ್ಮ ಮಾಡಿದರೂ ಕೂಡ ಅದು ಪುಣ್ಯ ಫಲ ನೀಡುವಾಗ ಧರ್ಮವಾಗಿ ಪರಿವರ್ತನೆಯನ್ನು ಹೊಂದತ್ತೆ ಧರ್ಮೋ ಭವತಿ ಅಧರ್ಮೋಪಿ ಕೃತೋ ಭಕ್ತೈ ಸ್ತವಾಚ್ಯುತ ಪಾಪಂಭವತಿ ಧರ್ಮೋಪಿ ಯೋ ನ ಭಕ್ತೇ ಕೃತ ಹರೇ ಅಭಕ್ತರು ಅಂದರೆ ಪಾಪಿಗಳು ಮಾಡಿರ್ತಕ್ಕಂಥ ಧರ್ಮ ಕಾರ್ಯಗಳು ಕೂಡ ಅದು ಪಾಪ ಫಲ ನೀಡುವ ಅಧರ್ಮೆಯಾಗಿ ಪರಿವರ್ತನೆಯನ್ನು ಹೊಂದುತ್ತೆ ಅಭಕ್ತೋ ನಿರಯಮ್ಯಾತಿ ಸುಕರ್ಮಾಪಿ ನ ಸಂಶಯ ಅಂತ ಭಗವತ ತಾತ್ಪರ್ಯದಲ್ಲಿ ತಿಳಿಸ್ತಾರೆ ಪಾಪಿ ಪಾಪಿಯಾಗಿರ್ತಕ್ಕಂಥವನು ಯಾಗಾದಿ ಸತ್ಕರ್ಮ ಮಾಡಿದರೂ ನರಕಕ್ಕೆ ಹೋಗ್ತಾನೆ ಯಾಕಂದರೆ ಅವನು ಸ್ವಭಾವತಾನೇ ಪಾಪಿ ಜೀವದ್ವಯ ಆವೇಶದಿಂದ ಇನ್ನೇನೋ ಕಾರಣದಿಂದ ಅವನು ಸತ್ಕರ್ಮ ಮಾಡಿರ್ತಾನೆ ಹೊರತು ಉದ್ದೇಶಪೂರ್ವಕವಾಗಿ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತಿಯ ತಮ್ಮನ ಸರ್ವತಾ ಮಾಡಿರೋದಿಲ್ಲ ಆದ್ದರಿಂದ ಕರ್ಮಕ್ಕೆ ತಕ್ಕಂಥ ಫಲವನ್ನೇ ಹೊಂದುತ್ತಾನೆ ಈ ರೀತಿಯಾಗಿ ತಿಳಿಸ್ತಾರೆ